ಓರುಭ್ಯೋ ನಮಃ ಹರಿಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ತಂಬೆ ಪುನಚ ಶ್ರೀ ಶಂಕರ ಭಗವತ್ಪಾದರ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಹಾಗೂ ಸದ್ಗುರುಗಳಾದ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತವಾರಿ ಡಾಕ್ಟರ್ ಕೆ ವಿದ್ವಾನ್ ಕೆ ಜಿ ಸುಬ್ರಹ ಶರ್ಮರ ಚರಣತರಗಳಲ್ಲಿ ಶರಣಾಗುತ್ತ ಶ್ರೀ ಶ್ರೀ ಸಚ್ಚನಾನಂದ ಸರಸ್ವತಿ ಸ್ವಾಮೀಜಿಗಳ ಸಮುದ್ರ ಮಥನ ಎನ್ನುವ ಕೃತಿಯನ್ನು ಮುಂದುವರಿಸೋಣ ಅದರಲ್ಲಿ ಈಗಾಗಲೇ ಒಂಬತ್ತು ತರಂಗಗಳನ್ನು ನೋಡಿದ್ದೇವೆ ಅಮೃತ ಉತ್ಪತ್ತಿಯಾಗಿದೆ ಅಮೃತದ ಹಂಚೋಣವಾಗಿದೆ ಮೋಹಿನಿಯ ಉತ್ಪತ್ತಿಯಾದ ನಂತರ ಆ ಬಳಿಕ ಯುದ್ಧ ಹತ್ತನೆಯ ತರಂಗ ದೇವತೆಗಳಿಗೆಲ್ಲ ಅಮೃತಪಾನವನ್ನು ಮಾಡಿಸಿ ಮಾಯಾ ಆ ಆ ಮಹಾವಿಷ್ಣುವು ಅದೃಶ್ಯನಾಗೂ ಇಲ್ಲವೋ ಸಮೋಹನಾಸ್ತ್ರದಿಂದ ಬಿಡುಗಡೆಯಾದವರಂತೆ ಆ ದೈತೇಯರೆಲ್ಲರೂ ದೈತ್ಯರೆಲ್ಲರೂ ದ್ವಿತೀಯ ಮಕ್ಕಳು ಎಲ್ಲರೂ ಅಥವಾ ದ್ವಿತೀಯ ವಂಶಜರು ಬೆಪ್ ಅಂದರೆ ಕಶ್ಯಪ ವಂಶರು ಕಾಶ್ಯಪರು ಬೆಪ್ಪಾಗಿ ತಮ್ಮ ತಪ್ಪನ್ನು ತಾವೇ ನಿಂದಿಸಿಕೊಳ್ಳುವುದಕ್ಕೆ ಮೊದಲು ಮಾಡಿದರು ಲಾವಣ್ಯವತಿಯಾದ ಸ್ತ್ರೀಮುಖವನ್ನು ನೋಡಿದ್ದರಿಂದ ತಾವು ಮುಗ್ಧರಾಗಿ ಹೋದೆವೆಂದು ಇದೆಲ್ಲ ಶ್ರೀವಿಷ್ಣುವಿನ ಕೃತ್ಯವೆಂದು ಅವರಿಗೆ ತಿಳಿಯುತ್ತಲೂ ಎದುರುಗಿದ್ದ ದೇವತೆಗಳ ಮೇಲೆ ಸೇಡು ತಿಳಿಸಿಕೊಳ್ಳಬೇಕೆಂಬ ಯೋಚನೆ ಅವರಿಗೆ ಹುಟ್ಟಿತು ಸಂಘದಿಂದ ಕಾಮವು ಕಾಮದಿಂದ ಕ್ರೋಧೋ, ಕ್ರೋಧದಿಂದ ಸಮೂಹವೂ ಹುಟ್ಟು ಎಂದು ಅಂತಹ ಮೋಹದಿಂದ ಸರಿಯಾದ ಜ್ಞಾನವೂ ನೆನಪಿಗೂ ಬಾರದೇ ಸ್ಮೃತಿಭ್ರಮ ಕಾರ್ಯ ಕಾರ್ಯಗಳ ವಿವೇಕವು ತೊಲಗಿ ಮನುಷ್ಯನೇ ಹಾಳಾಗುವನೆಂದು ಭಗವಂತನು ಅಪ್ಪಣೆ ಕೊಡಿಸಿರುವ ಅಮೋಘವಾದ ಮಾತು ಗೀತೆಯಲ್ಲಿ ಅಸುರರಲ್ಲಿ ನಿದರ್ಶನವನ್ನು ಹೊಂದಿತು ಅದೇ ಅಂತ ಸಂಗಾತ್ ಸಂಜಾತೆ ಕಾ ಕಾತ್ ಕ್ರೋಧೋ ವಿಜಾತೆ ಕ್ರೋಧ ಸಮ್ಮೋಹ ಸಮೋಹಾ ಸ್ಮೃತಿಭ್ರಮ ಸ್ಮೃತಿಭ್ರಂಶಾತ್ ಬುನಾಶೋ ಬು್ಧಿನಾಶಾ ಪ್ರಣಶ್ಯತಿ ಅಂತೇಳಿ ವರ್ತದೆ ಅವರಿಗೆ ಸ್ತ್ರೀ ಸಂಘದಿಂದ ಕಾಮ ಉಂಟಾಯಿತು ಆಮೇಲೆ ಈ ಕಾಮವೇ ಸಿಟ್ಟಿಗೆ ಕಾರಣವಾಯಿತು ಈ ಸಿಟ್ಟಿನಿಂದ ಅವರೆಲ್ಲ ಮೋಹಗೊಂಡು ಅಮೃತಪಾನದಿಂದ ದೇವತೆಗಳು ಬಲಿಷ್ಠರಾಗುವರೆಂಬುದಾಗಲಿ ಇದುವರೆಗೆ ಅವರ ಕಡೆಗೆ ಸಹಾಯ ಮಾಡಿ ತಮ್ಮನ್ನು ವಂಚಿಸಿದ ಮಹಾವಿಷ್ಣು ಈಗಲೇ ಇದ್ದೇ ಇರುವುದರಿಂದ ತಮಗೆ ಈಗಲೂ ಇದ್ದೇ ಇರುವುದರಿಂದ ತಮಗೆ ಎದುರು ಇರುವಷ್ಟು ಬಲವು ಇಲ್ಲವೆಂಬುದಾಗಲಿ ನೆನಪಿಗೆ ಬರಲಿಲ್ಲ ದೇವತೆಗಳ ಸಾತ್ವ ಅಂದರೆ ತಮ್ಮ ಬಲ ಕಡಿಮೆ ಅಂತೇಳಿ ಗೊತ್ತಾಗಲಿಲ್ಲ ಈಗಾಗಲೇ ತಾವು ಹಿಂದೆ ಬಿದ್ದಿದ್ದೇವೆ ಸುತಿದ್ದೇವೆ ಅಂತೇಳಿ ದೇವತೆಗಳ ಸಾತ್ವಿಕ ವೃತ್ತಿಯು ತಮ್ಮ ಸ್ವಾರ್ಥ ವೃತ್ತಿಯು ತಮ್ಮಿಬ್ಬರಲ್ಲಿ ಉಂಟಾದ ಫಲಭೇದಕ್ಕೆ ಕಾರಣವಾದವು ಎಂಬುದಕ್ಕೆ ಎಂಬಂತಾ ವಿವೇಕ ಜ್ಞಾನವು ಕೂಡ ಅವರ ಬುದ್ಧಿಯ ಬಳಿಯಲ್ಲಿ ಸುಳಿಯಲೇ ಇಲ್ಲ ಅವರ ಹೃದಯದಲ್ಲಿ ಹೊಗೆ ಆಡುತ್ತಿದ್ದ ಸಿಟ್ಟಿನ ಬೆಂಕಿಯು ಮೇಲೆ ಕೇಳುವುದಕ್ಕೆ ಶುರುವಾಯಿತು ಮೊದಲಾಯಿತು ಅವರು ಹುಬ್ಬನ್ನು ಗಂಟಿಕ್ಕುತ್ತಲೂ ಮೀಸೆಗಳನ್ನು ಗುಣಿಸುತ್ತಲೂ ಕಣ್ಣುಗಳಿಂದ ಕೆಂಡವನ್ನು ಉಗುಳುತ್ತಲು ನಡಗುತ್ತಿರುವ ಆಧಾರಗಳಿಂದ ಹಲ್ಲು ಕಡಿಯುತ್ತಾ ದೇವತೆಗಳನ್ನು ಮನಸ್ಸಿಗೆ ತೋರಿದ ಹಾಗೆ ಬೈಯುತ್ತಲೂ ಗಜ್ಜಿಸುತ್ತಲೂ ಯುದ್ಧಕ್ಕೆ ಸನ್ನದ್ಧರಾದರು ದೇವತೆಗಳು ಅವರ ಸಿಟ್ಟರನ್ನು ಲೆಕ್ಕಿಸದೆ ಒಟ್ಟುಗೂಡಿ ಅವರನ್ನು ಎದುರಿಸಿ ನಿಂತರು ಕೂಡಲೇ ಶಂಖ ತುತ್ತೂರಿ ಮೃದಂಗ ಬೇರಿ ಡಮರ್ಗ ಮುಂತಾದ ರಣವಾದ್ಯಗಳು ತಮ್ಮ ಜಿಂಕಾರದಿಂದ ದಿಕ್ಕುಗಳನ್ನೆಲ್ಲ ತುಂಬಿದವು ಆನೆಗಳ ಹಿಂಕಾರವು ಹಶುಗಳ ಹೇಷಾರವು ರಥಗಳ ಚೀತ್ಕ ಚೀಕಾರವು ಬಿಲ್ಲುಗಳ ಟಂಕಾರವು ಈ ಶಬ್ದದ ಜೊತೆಗೆ ಸೇರಿದವು ಚತುರಂಗ ಸೇನೆಯವರು ತಮ್ಮ ತಮಗೆ ಉಚಿತವಾದ ಆಯುಧಗಳನ್ನು ಧರಿಸಿ ಭೀಮ ವೇಷದಿಂದ ಭೀಷಣವಾದ ವೇಷದಿಂದ ಇಕ್ಕಡಿಗಳಲ್ಲಿಯೂ ಸೇರಿದರು ನೂರಾರು ಪ್ರಾಸಗಳು ಸಾವಿರಾರು ತೋಮರಗಳು ಲಕ್ಷಗಟ್ಟಲೆ ಶಸ್ತ್ರಗಳು ಕತ್ತಿ ಗದೆ ಶಕ್ತಿ ಪರಶು ಪಾಶ ಅಂಕುಶ ಶೂಲ ಮುದ್ಗರ ಪಟ್ಟಿಷ ಮುಸಲ ಭಿಂಡಿವಾಲ ಮುಂತಾದ ಆಯುಧ ವಿಶೇಷಗಳು ಆ ವಿರಾಜಿಸುತ್ತಿದ್ದವು ಆಗ ಹಸುರಪತಿಯಾದ ಬಳಿಯು ಸಂಕಲ್ಪ ಮಾಡಿದಡೆಗೆ ಕ್ಷಣ ಮಾತ್ರದಲ್ಲಿ ಹೋಗುವ ವೈಹಾಯಸವೆಂಬ ಯಾನವನ್ನು ಏರಿದ ಹಸುರಪತಿಯಾದ ಬಳಿ ಸಂಕಲ್ಪ ಮಾಡಿದಡೆಗೆ ಕ್ಷಣ ಮಾತ್ರದಲ್ಲಿ ಹೋಗತಕ್ಕಂತಹ ವೈಹಾಯಸ ಎನ್ನುವ ಯಾನ ಛತ್ರಧ್ವಜಾಲಂಕಾರಗಳಿಂದ ಕೂಡಿದ ಆ ರಥವನ್ನು ನಮುಚಿ ಶಂಬರ ಬಾಣು ಬಾಣ ವಿಪ್ರಚಿತ್ತಿ ಅಯೋಮುಖ ದ್ವಿಮೂರ್ಧ ಕಾಲನಾಭ ಪ್ರಹೇತಿ ಹೇತಿ ಇರ್ವರ ಶಕುನಿ ಭೂತಸಂತಾಪ ವಜ್ರದಂಷ್ಟ ವಿರೋಚನ ಹಯಗ್ರೀವ ಶಂಕು ಕಪಿಲ ಮೇಘ ದುಂದುಭಿ ತಾರಕ ಚಕ್ರದಕ್ ಶುಂಭ ನಿಶುಂಭ ಜಂಬ ಉಲ್ಕಲ ಅರಿಷ್ಟ ಅರಿಷ್ಟ ನೇಮಿ ಮುಂತಾದ ಅನೇಕ ದೈತಿಯರು ಸುತ್ತುವರೆದಿದ್ದರು ಇವರೆಲ್ಲರಿಗೂ ಅಮೃತಪಾನವು ನಮಗೆ ಲಭಿಸಲಿಲ್ಲವಲ್ಲ ನಮಗೆ ಕ್ಲೇಷ ಒಂದೇ ಫಲವಾಯಿತಲ್ಲ ನಮಗಿಂತ ಹೀನ ವೀದಿಯರಾದ ದೇವತೆಗಳಿಗೆ ನಮ್ಮ ಶ್ರಮದ ಫಲವೆಲ್ಲ ಧಕ್ಕೆ ಹೋಯಿತಲ್ಲ ಎಂಬ ವ್ಯಥೆಯು ಸಮವಾಗಿ ಇತ್ತು ಎಷ್ಟೋ ಸಲ ದೇವತೆಗಳನ್ನು ರಣಮುಖದಲ್ಲಿ ಸೋಲಿಸಿದ್ದ ಈ ಹಸುರವೀರರು ಶಂಖ ಜ್ಞಾನವನ್ನು ಮಾಡುತ್ತಾ ಸಿಂಹನಾದವನ್ನು ಮಾಡುತ್ತಲೂ ಕೇಳಿದವರ ಎದೆಯಲ್ಲಿ ನಡುಕವನ್ನು ಹುಟ್ಟಿಸುವಂತೆ ಆಟೋಪದಿಂದ ರಣಾಗ್ರದಲ್ಲಿ ಕಾಣಿಸಿಕೊಂಡರು ಇವರ ಮತ್ತ ಮೊತ್ತ ವಿಳಾಸವನ್ನು ಕಂಡುಕುಪ್ಪಿದನಾದ ಇಂದ್ರನು ತನ್ನ ವಾಹನವಾದ ಐರಾವತನ್ನು ಕೂಡಲೇ ಏರಿದನು ಅವನು ಸುತ್ತಲೂ ಅಗ್ನಿವಾಯು ಕುಬೇರ ಮುಂದಲಾದ ಲೋಕಪಾಲಕರು ತಮ್ಮ ತಮ್ಮ ವಾಹನಗಳನ್ನು ಏರಿ ಉಚಿತವಾದ ಆಯುಧಗಳನ್ನು ಹಿಡಿದು ಸಿದ್ಧರಾದರು ಆಗ ಅವರು ಒಬ್ಬರನ್ನೊಬ್ಬರು ಸಮೀಪಿಸಿ ಮರ್ಮಘಾತಕವಾದ ಅಸ್ತ್ರಗಳನ್ನು ಬಿಡುತ್ತಲು ಒಬ್ಬರನ್ನೊಬ್ಬರು ಯುದ್ಧಕ್ಕೆ ಕೂಗಿ ಕರೆಯುತ್ತಲೂ ಒಬ್ಬರ ಮೇಲೆ ಒಬ್ಬರು ಹಾಯ್ದು ದೊಂದು ಯುದ್ಧದಲ್ಲಿ ತೊಡಗುತ್ತಲು ವಿಚಿತ್ರತರವಾದ ಯುದ್ಧವನ್ನು ಪ್ರಾರಂಭಿಸಿದರು ಬಲಿಯು ಇಂದ್ರನೊಡಿನ ಯುದ್ಧ ಮಾಡುತ್ತಿರಲು ತಾರಕನೊಡನೆ ಗುಹನು ಹೋರಾಡುತ್ತಿದ್ದ ವರುಣನ ಹೇತಿಯೊಡನೆ ಮಿತ್ರನು ಪ್ರಹೇತಿಯೊಡನೆ ಯಮನು ಕಾಲನಾಭನೊಡನೆ ವಿಶ್ವಕರ್ಮನ ಮಯನೊಡನೆ ನೀವು ಯುದ್ಧ ಮಾಡುತ್ತಿದ್ದರು ಮತ್ತೊಂದು ಕಡೆಯಲ್ಲಿ ಶಂಭರತ್ವಷ್ಟ್ರು ಸವಿತೃ ವಿರೋಚನ ಅಪರಾಜಿತ ನಮುಚಿ ಅಶ್ವಿನಿ ಕುಮಾರರು ವೃಷಪರ್ವ ರಾಹು ಚಂದ್ರ ಹೀಗೆ ಜೋಡು ಜೋಡಿಗೆ ಆಗಿ ಹೀಗೆಯೇ ಉಳಿದವರು ತಮ್ಮ ತಮಗೆ ತಕ್ಕ ಪ್ರತಿವೀಧರರೊಡನೆ ಯುದ್ಧ ಮಾಡುತ್ತಿದ್ದರು ಆಗ ಅತೀಕ್ಷ್ಣವಾದ ಬಾಣಗಳಿಂದಲೂ ಕತ್ತೆಗಳಿಂದಲೂ ಭುಷುಂಡುಗಳಿಂದಲೂ ಚಕ್ರಗಳಿಂದಲೂ ಗದಗಗಳಿಂದಲೂ ಪಟ್ಟಶ ಪಠಿಶಗಳಿಂದಲೂ ಶಕ್ತಿಗಳಿಂದಲೂ ಗುಲ್ಮುಖಗಳಿಂದಲೂ ಪ್ರಾಸಗಳಿಂದಲೂ ಪರಶ್ವಥಗಳಿಂದಲೂ ನಿಸ್ತೃಂಶಗಳಿಂದಲೂ ಬಲ್ಯಗಳಿಂದಲೂ ಪರಿಘಗಳಿಂದಲೂ ಮುದ್ಗರಗಳಿಂದಲೂ ಭಿಂಡಿವಾಲಗಳಿಂದಲೂ ಬಂದವರಂತೆ ಹೊಡೆಯುತ್ತಿರುವುದು ಯುದ್ಧ ಮಾಡ್ರು ಯಾರು ಯಾವ ಆಯುಧವು ಯಾರದು ಯಾವ ಆಯುಧವು ಎಲ್ಲಿಂದ ಹೊರಟು ಎಲ್ಲಿಗೆ ಹೋಗಿ ಎಲ್ಲಿ ಬರುತ್ತಿದೆ ಎಂಬುದೇ ಗೊತ್ತಾಗುವಂತಿರಲಿಲ್ಲ ಆ ಸೈನ್ಯ ಸಾಗರದಲ್ಲಿ ಒಂದೊಂದು ವೇಳೆ ಆ ರಣಭೂಮಿಯು ರಥವಾಗಲಿ ಆನೆಗಳಾಗಲಿ ಮಾವುತರಾಗಲಿ ಕುದುರೆಗಳಾಗಲಿ ರಾವುತರಾಗಲಿ ರಾವುತರು ಮಾವುತರು ಅಂದರೆ ಆನೆಯನ್ನು ನೋಡಿಕೊಳ್ಳತಕ್ಕಂಥವ್ರು ರಾವುತರು ಅಂದರೆ ಅಶ್ವವನ್ನು ನೋಡತಕ್ಕಂಥವ್ರು ಪದಾತಿಗಳಾಗಲಿ ಅವರ ಕೈಯಲ್ಲಿರುವ ಆಯುಧಗಳಾಗಲಿ ಕಾಣದಂತೆಯೂ ಆಕಾಶ ಭೂಮಿ ದಿಕ್ಕು ಮುಂತಾದ ಭೇದಗಳಾಗಲಿ ಗೊತ್ತಾಗದಂತೆಯೂ ಶಸ್ತ್ರಗಳು ವಸ್ತ್ರಗಳು ದಶ ದಿಕ್ಕುಗಳೂ ಮುಚ್ಚಿಗುಂಟು ಮುಚ್ಚಿಕೊಂಡು ಭೂಲೋಕದಲ್ಲಿ ಮಳೆಗಾಲದಲ್ಲಿ ಮೊಳಗಳು ಆವರಿಸಿರುವ ಅಮಾವಾಸ್ಯೆ ಮಧ್ಯರಾತ್ರಿಯನ್ನು ನೆನಪು ನೆನಪಿಸುವಂತಿತ್ತು ಮತ್ತೊಂದು ವೇಳೆ ಝಳಪಿಸಿದ ಕತ್ತಿಯ ಅಲಗುಗಳ ಹೊಳಪು ಕೆಂಡವನ್ನು ಉಗುಳುವ ಈ ಅಗ್ರಣಿಗಳ ಬೆಳಕು ರಥ ಆನೆ ಕುದುರೆ ಮುಂತಾದವು ಅಲಂಕಾರಗಳ ಬೆಳಕು ಸೇರಿ ಶರತ್ಕಾಲದ ಜ್ಯೋತಿರ್ಮಂಡಲವನ್ನು ಸ್ಮರಣೆಗೆ ತರುತ್ತಿತ್ತು ಒಂದು ವೇಳೆ ರಣಭೂಮಿಯೆಲ್ಲ ರಾಟೆ ಮೇಲೆ ತಿರುಗುವ ಪ್ರತಿಮೆಗಳ ಹಾಗೆ ಕಾಣುವ ವೀರರಿಂದ ತುಂಬಿರುತ್ತಿತ್ತು ಇನ್ನೊಂದು ವೇಳೆ ಅವರು ಓಡಾಡುವ ವೇಗವು ತೀರಾ ಬಲವಾಗಲು ಆ ವೇಗದ ಪರಿಮಾಣವನ್ನು ಕಣ್ಣು ಹಿಡಿಯಲು ಆಗದಂತಹ ನಿರ್ಬಲವಾದ ಕಣ್ಣುಗಳಿಗೆ ಅದು ನಿಜವಾಗಿ ನಡೆಯುವ ಯುದ್ಧವಲ್ಲವೆಂತಲೂ ಯಾವನೋ ಕುಶಲಹಸ್ತನಾದ ಚಿತ್ರಕಾರನ್ನು ಬರೆದು ಬಣ್ಣವಿಟ್ಟ ರಣಭೂಮಿ ಅಂತಲೂ ಭಾಸವಾಗುತ್ತಿತ್ತು ಹೀಗೆ ಯುದ್ಧವು ಘೋರವಾಗಿ ಬಹುಕಾಲ ನಡೆಯಲು ಆನೆಗಳು ಕುದುರೆಗಳು ರಥಗಳು ಪದಾರ್ಥಗಳು ಚದುರಿ ಒಂದರಲ್ಲಿ ಒಂದು ಸೇರಿ ವ್ಯವಸ್ಥೆ ತಪ್ಪಿತು ಒಬ್ಬರ ಮೇಲೊಬ್ಬರು ಎಸೆದ ಐದುಗಳಿಂದ ಎಲ್ಲರೂ ಗಾಯಪಡು ಗಾಯಪಡುವುದಕ್ಕೆ ಆರಂಭಿಸಿದರು ಗಾಯ ಘಾಸಿಗೊಳ್ಳುವುದಕ್ಕೆ ಒಂದು ಕಡೆ ಆನೆಗಳು ಸೊಂಡುಗಳನ್ನು ಕಳೆದುಕೊಂಡು ಆಯಾ ಅಥವಾ ದಂತಗಳು ಭಗ್ನವಾಗಿ ಹೀಳಿಡುತ್ತಾ ಹಿಂತಿರುಗಿ ಓಡಲಾರದೆ ಕಡಿದ ತೋಳುಗಳು ಮಾವುತರ ತರ ಸಮೇತ ತಿರ್ಡಿಲ ಹೊಡೆತಕ್ಕೆ ಕಳಚಿಕೊಳ್ಳುವ ಬರುತ್ತೆ ಶಿಖರಗಳಂತೆ ಉರುಳುತ್ತಿದ್ದವು ಮತ್ತೊಂದು ಕಡೆ ಕುದುರೆಗಳು ಪಕ್ಕದಲ್ಲಿಯೂ ಎದೆಯಲ್ಲಿಯೂ ನೆಟ್ಟ ಬಾರಗಳ ಬಾಧೆಯನ್ನು ತಾಡೆಯ ತಡೆಯಲಾರದೆ ತಮ್ಮನ್ನು ಹಿಡಿದ ಲಗಾಮ್ಗಳ ಬಿಗ್ಗಿಯೂ ಕಡಿಮೆಯಾದ್ದರಿಂದ ತಲೆಯೇ ಬಿದ್ದು ಹಾಗೆಯೇ ಸವಾರಿ ಮಾಡುವಂತೆ ಕಾಣುತ್ತಾ ಕುಳಿತಿದ್ದ ಮುಂಡಗಳನ್ನು ಸಿಕ್ಕ ಎಳೆದುಕೊಂಡು ಹೋಗಿ ದಿಕ್ಕು ಅಲ್ಲಲ್ಲಿ ಮಲಗುತ್ತಿದ್ದವು ರಥಗಳ ಧ್ವಜಗಳು ಅಲಂಕಾರಗಳು ಸಡಿಲವಾಗಲು ಸಾರಥಿ ಹೋಗಿದ್ದರಿಂದಲೂ ಧೈರ್ಯದಿಂದ ಮುಂದಕ್ಕೆ ನುಗ್ಗಿಸುವ ವೀರ ರಥಿಕರ ಚೋದನಿಂದ ಗುದ್ರಗಳು ಸ್ವಲ್ಪ ಹೋಗುವಷ್ಟರಲ್ಲಿ ಬಾಣಗಳ ಸುರಿಮಳೆಗೆ ದಿಕ್ಕು ತೋಚದೆ ಕಾಲು ಮುರಿದುಕೊಂಡು ಕುಂಟಾದ ರಥಗಳ ಭಾಗಗಳೊಂದು ಕಡೆ ರಥಿಕರೊಂದು ಕಡೆ ರಥಕ್ಕೆ ಕಟ್ಟಿದ ಗುದುರೆಗಳೊಂದು ಕಡೆ ಹೀಗೆ ಮೂರು ಮೂರು ಕಡೆ ಬೀಳುತ್ತಿದ್ದವು ಪದಾತಿಗಳಂತೂ ಯುದ್ಧದಲ್ಲಿ ಎಷ್ಟು ಜನ ಮಾಡಿದರೂ ಲೆಕ್ಕವೇ ಇಲ್ಲ ಕಾಲಾಳುಗಳು ಪದಾತಿಗಳು ಸೈನಿಕರು ಅವರು ತಮ್ಮ ಕಾಲ ತುಳಿತದಿಂದ ಎದ್ದ ಧೂಳು ಎಲ್ಲೆಲ್ಲಿ ವ್ಯಾಪಿಸಿಕೊಳ್ಳಲು ಕಣ್ಣು ಕಾಣದ ಒಬ್ಬರನ್ನೊಬ್ಬರು ಕಂಡ ಕಡೆಯಲ್ಲಿ ಹೊಡೆಯುತ್ತಾ ಇದ್ದರು ಕುಡುಗೋಲಿನಿಂದ ಕೊಚ್ಚಿದ ಹಲಸಿನಕಾಯಿಯ ಹಾಗೆ ತುಂಡು ತುಂಡಾದ ಅವರ ಭುಜಗಳು ತೊಡೆಗಳು ತಲೆಗಳು ಇನ್ನೂ ಉಳಿದ ಭಾಗಗಳು ರಣರಂಗದಲ್ಲೆಲ್ಲ ಹರಡಿರುತ್ತಿದ್ದವು ತಲೆಗಳನ್ನು ಕಳೆದುಕೊಂಡು ಅಟ್ಟೆಗಳು ಎದ್ದು ಕುಣಿಯುವುದಕ್ಕೆ ಆರಂಭಿಸಿದವು ತಲೆಗಳನ್ನು ಕಳೆದುಕೊಂಡ ಅಟ್ಟೆಗಳು ಆಗ ಬಲಿಯು ಪ್ರಚಂಡ ಕೋಪದಿಂದ ಮಹೇಂದ್ರನನ್ನು ಹತ್ತು ಬಾಣಗಳಿಂದಲೂ ಐರಾವತವನ್ನು ಮೂರು ಬಾಣಗಳಿಂದ ಹೊಡೆಯಲು ಒಂದು ಬಾಣಕ್ಕೆ ಪ್ರತಿಯಾಗಿ ಒಂದು ಬಾಣವನ್ನು ಬಿಟ್ಟು ಅವುಗಳನ್ನು ದಾರಿಯಲ್ಲಿ ಕತ್ತರಿಸಿಬಿಟ್ಟ ಇಷ್ಟರಲ್ಲೇ ಬಲಿಯ ಒಂದು ಶಕ್ತಿಯನ್ನು ತೆಗೆದುಕೊಂಡನ್ನು ಅದನ್ನು ಉಪಯೋಗಿಸುವ ಒಳಗಾಗಿ ಇಂದ್ರನು ಬಹು ವೇಗವಾದ ಅಸ್ತ್ರವಿಶೇಷದಿಂದ ಅದನ್ನು ಕಡಿದುಬಿಟ್ಟ ಇದರಂತೆಯೇ ಶೂಲ ಪ್ರಾಸದ ಹೋಮರ ಬೇರೆ ಬೇರೆ ಆಯುಧಗಳನ್ನು ಆ ಅಸುರಶ್ರೇಷ್ಠನು ಕೈಗೆ ತೆಗೆ ತೆಗೆದುಕೊಳ್ಳುವಷ್ಟರಲ್ಲೇ ಇಂದು ದೇವೇಂದ್ರನು ಅವನ ತುಂಡು ಮಾಡಿಬಿಡುತ್ತಿದ್ದನ್ನು ಕಂಡು ಆ ಅಸುರಾಗ್ರಣಿಯು ಒಂದು ಮಾಯನ್ನು ಸೃಷ್ಟಿ ಮಾಡಿದ ಒಂದಾನಂದ ಮಹಾಪರ್ವತು ಸುರಸೈನ್ಯದ ಮೇಲೆ ಬೀಳುವುದಕ್ಕೆ ಬಂದಿತ್ತು ಅದರಿಂದ ಮರಗಳು ಅವಾಗಿನಿಂದ ಸುಟ್ಟು ಜ್ವಲಿಸುತ್ತಾ ಬಿಡುತ್ತಿದ್ದವು ಹಾವುಗಳು ಚೇಳುಗಳು ಕೆಳಗೆ ಪದಾರ್ಥಗಳ ಮೇಲೆ ಬೀಳು ಸಿಮ್ಮಗಳು ಹುಲಿಗಳು ಕಾಡುಹಂದಿಗಳು ದೊಡ್ಡ ದೊಡ್ಡ ಆನೆಗಳನ್ನು ಅಪ್ಪಳಿಸುತ್ತಾ ಅವುಗಳ ಮೇಲೆ ಬೀಳಲಾರಂಭಿಸಿದವು ಹೂಡಿ ಹೊಡಿ ಕಡಿ ಬಡಿ ಎಂದು ಬರಿಯ ಮೈಯಲ್ಲಿ ಭೀಕರಾಕಾರರಾದ ರಾಕ್ಷಸರು ನೂರಾರು ಜನ ಕಾಣಿಸಿಕೊಂಡರು ಆಮೇಲೆ ಕಣ್ಣ ಕಠೋರವಾಗಿ ಗರ್ಜಿಸುತ್ತಾ ದೊಡ್ಡ ಮೋಡಗಳು ಕಾಣಿಸಿಕೊಂಡು ಕೆಂಡದ ಮಳೆಯನ್ನು ಕರೆಯಲು ಬಿದ್ದ ಕೆಂಡಗಳನ್ನು ಬಿರುಗಾಳಿಯು ಬೀಸಿ ಚೆನ್ನಾಗಿ ಪ್ರಜ್ವಲಿಸುವಂತೆ ಮಾಡಿತು ಆಮೇಲೆ ಪ್ರಳಯ ಕಾಲದ ಮಹಾಗ್ನಿಯಂತೆ ದೇವತೆಗಳ ಸೈನ್ಯವನ್ನೆಲ್ಲ ಒಂದು ವಹನಿ ಮಾಯಾ ಬೆಂಕಿಯು ಆವರಿಸಿಕೊಂಡಿತು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರನ್ನೆಲ್ಲ ಕೊಚ್ಚಿಕೊಂಡು ಹೋಗುವಂತೆ ಆನೆಗಳ ಗಾತ್ರದಾಗಿ ಅಲೆಗಳಿಂದ ಕೂಡಿದ ಸಮುದ್ರವನ್ನು ಕಾಣಿಸಿಕೊಂಡಿತು ಹೀಗೆ ಒಂದರ ಹಿಂದೂ ಮಹಾಮಾಯಿಯನ್ನು ಹಸುರರು ಪ್ರಯೋಗಿಸುತ್ತಿರಲು ಅವುಗಳಿಗೆ ಪ್ರತಿಕ್ರಿಯೆ ಏನೆಂಬುದನ್ನು ಅರಿಯದೆ ಕೊನೆಗೆ ದೇವೇಂದ್ರನೇ ಮುಂತಾದವರೆಲ್ಲ ತಮಗೆ ಮುಖ್ಯವಾಗಿ ಶ್ರೀಹರಿಯೇಗತಿ ಎಂದು ಆತನನ್ನು ಧ್ಯಾನಿಸುವುದಕ್ಕೆ ಆರಂಭಿಸಿದರು ಹಸುರರು ಮಾಯಾವಿಗಳು ಮಹಾಮಾಯಾವಿಗಳು ಕೂಡಲೇ ವಿಶ್ವಭಾವನನ್ನು ಆ ಭಗವಂತನು ಗರುಡನ ಹೆಗಲಿನ ಮೇಲೆ ಕುಳಿತುಕೊಂಡು ವೀತಾಂಬರದಿಂದಲೂ ಕೋಸುವ ಕಿರೀಟ ಗುಂಡಲಗಳಿಂದಲೂ ಶೋಭಿಸುತ್ತಾ ಅಷ್ಟ ಆಯುಧಗಳನ್ನು ಹಿಡಿದುಕೊಂಡು ರಣನ ಅವರೆಲ್ಲರಿಗೂ ದರ್ಶನವಿತ್ತನು ಎಚ್ಚರವಾದ ಮಾತ್ರಕ್ಕೆ ಸ್ವಪ್ನವು ತನ್ನ ಅಡಗಿಸಿಕೊಳ್ಳುವಂತೆ ಆತನ ಪ್ರವೇಶ ಮಾತ್ರ ಅಸುರರ ಮಾಯಗಳೆಲ್ಲವೂ ಉಪಶಾಂತವಾದವು ಆ ವಿಷ್ಣುವಿನ ಮೇಲೆ ಕಾಲನಿಮೆ ಎಂಬ ಹೆಸರನ್ನು ಒಂದು ಶುಗಲವನ್ನು ಎಸೆದು ಭಗವಂತನು ಅದನ್ನು ಗರಡನ ತಲೆಯ ಮೇಲೆ ಬೀಳುವುದರೊಳಗೆ ಲೀಲೆಯಿಂದ ಹಿಡಿದುಕೊಂಡು ಆ ದೈತ್ಯನನ್ನು ಅವನ ಸಾರಥಿಯನ್ನು ಕೊಂದು ಮುಂದೆ ಬೀಳುತ್ತಿದ್ದ ಮಾಲಿ ಸುಮಾಲಿ ಅತಿವಲ ಎಂಬ ಹೆಸರುನನ್ನು ಕತ್ತರಿಸಿ ಅವರಿಗೆ ಬಿದ್ದ ಎದುರಿಗೆ ಬಿದ್ದ ಮಾಲ್ಯವಂತನ ಶಿರಸ್ಸನ್ನು ತುಂಡ್ ಆಮೇಲೆ ದೇವತೆಗಳು ಪರಮಪುರುಷನಾದ ಮಹಾವಿಷ್ಣುವಿನಿಂದ ಅನುಗ್ರಹಿಸಲ್ಪಟ್ಟವರಾಗಿ ಚೇತರಿಸಿಕೊಂಡು ತಮ್ಮನ್ನು ಈ ಮೊದಲು ಯಾರ್ಯಾರು ಮೋಹಿಸಿದ್ದರೂ ಅವರವರನ್ನು ಅವರವರನ್ನು ಆಯುಧಗಳಿಂದ ಹೊಡೆಯಲು ಆರಂಭಿಸಿದರು ದೇವೇಂದ್ರನು ಬಲಿಯನ್ನು ಕುರಿತು ಎಲೆಯ ಮಾಯಾವಿಯೇ ರಣರಂಗವೆಂಬುದೇನು ನರ್ತನ ಶಾಲೆಯೇ ಮಾಯೆಯಿಂದ ಹಾಕಿಕೊಂಡು ಇದಕ್ಕೆ ಮರೆಯಾಗುತ್ತೀಯೇ ಎಲೆಯ ಮಂದಾತ್ಮನೆ ನೀನು ನಿನ್ನ ನನ್ನ ವಜ್ರಾಯುಧಕ್ಕೆ ಇಂದು ತುತ್ತಾಗುವಿರಿ ಇನ್ನು ಮೇಲೆ ನಮ್ಮ ಲೋಕದಲ್ಲಿ ಮಾಯಾವಿಗಳಿ ಕಾಲಿಡದಂತಾಗಲಿ ಎಂದು ಗರ್ಜಿಸುತ್ತಾ ವಜ್ರಾಯುಧವನ್ನು ಆ ಹಸಿರ ಮೇಲೆ ಬಿಟ್ಟನು ಪ್ರಜೆಗಳಿದ್ದರೂ ಹಾ ಹಾ ಎಂದು ಕೂಗುತ್ತಿದ್ದರೂ ಬಲಿಯು ಮಾತ್ರ ಇದೆ ಎಂದ್ರೆ ಯುದ್ಧದಲ್ಲಿ ಜಯಾಪಜಗಳು ಸ್ವಾಭಾವಿಕವಾಗಿ ಕಾಲಾನುಸಾರವಾಗಿ ಆಗಿಯೇ ಆಗುವು ಆದ್ದರಿಂದ ನಿನ್ನ ನಾನು ಲೆಕ್ಕಿಸುವಂತಿಲ್ಲ ಎಂದು ಹೇಳುವಷ್ಟರಲ್ಲಿ ಆ ಶತ ಕೂಡಿದ ವಜ್ರಾಯುಧವು ಬೀಳಲು ಯಾನ ಸಹಿತವಾಗಿ ದೊಪ್ಪೆಂದು ಕಡೆಗೆ ಬಿದ್ದ ಇದನ್ನು ಕಂಡು ಜಂಬನೆಂಬ ಬಲಿಯ ಸ್ನೇಹಿತರು ಮಹಾಕೋಪದಿಂದ ಇಂದ್ರನ ಆನೆಯನ್ನು ಗದೆಯಿಂದ ಹೊಡೆದು ಮುಗ್ಗರಿಸುವಂತೆ ಮಾಡಿದ ಇಷ್ಟರಲ್ಲಿ ಮಾತಲಿಯು ರಥವನ್ನು ಸಿದ್ಧ ಮಾಡಲು ಅವನನ್ನೇ ಶೂಲದಿಂದ ಜಂಬನ ಹೊಡೆದ ಈ ನೋವನ್ನು ಮಾತಲಿಯು ಹೇಗೋ ಸಹಿಸಿಕೊಂಡ ಇಷ್ಟರಲ್ಲಿ ಇಂದ್ರನ ವಜ್ರಾಯುಧದಿಂದ ಜಂಬನ ಶಿರಸ್ಸು ಕಡಿದುಬಿಟ್ಟು ಇವನ ಸಹಾಯಕ್ಕಾಗಿ ಬಂದ ಬಲ ಪಾಕ ಮುಂತಾದ ಇದೇ ವಜ್ರಾಯುಧಕ್ಕೆ ತುತ್ತಾದರು ಹೀಗೆ ಎಲ್ಲೆಲ್ಲಿಯೂ ದೇವತೆಗಳಿಗೆ ಜಯವಾಗುತ್ತಿರುವುದು ಇಂದ್ರನ ಮೇಲೆ ಆಯಿತು ಹೀಗೆ ನಾರಾಯಣನ ಒಂದು ಉಪಸ್ಥಿತಿಯಿಂದ ದೇವತೆಗಳಿಗೆ ಜಯವಾಗಲಿಕ್ಕೆ ಆರಂಭ ಮುನಿಗಳಿಂದ ಆತನನ್ನು ಹೊಗಳ ಆರಂಭಿಸಿದರು ವಿಶ್ವಾವಸ ಪರಾವಸಗಳು ಗಾನ ಮಾಡಿದರು ದೇವದೊಂದು ಹಿಗಳು ಬಾರಿಸಲ್ಪಟ್ಟವು ಈ ಸಮಯದಲ್ಲಿ ವಾಯು ಅಗ್ನಿವರನ್ನು ಮುಂತಾದವರು ತಮ್ಮ ತಮ್ಮ ಸಾಹಸವನ್ನು ತೋರಿಸುತ್ತಾ ಹಸುರನ್ನು ನುಗ್ಗು ನುಚ್ಚಿ ಮಾಡುತ್ತಿರುವಲ್ಲಿ ಕರುಣಾಮಯರಾದ ನಾರದರು ಎಲೆ ದೇವತೆಗಳಿರ ನಿಷ್ಕಾರಣವಾಗಿ ಕೊಲೆಗೂ ಹೋಗಬಿಡ್ರಿ ಆಗ ನಿಮ್ಮ ದೈವತ್ವವೇ ಹೋಗಿಬಿಡುವುದು ನೋಡಿ ನಿಷ್ಕಾರಣವಾಗಿ ಒಬ್ಬರನ್ನು ಕೊಲ್ಲಬಾರದು ಅದರಿಂದ ಏನಾಗ್ತದೆ ದೈವತ್ವವೇ ಹೋಗಿಬಿಡ್ತದ ಶ್ರೀಮನ್ನಾರಾಯಣನ ಅನುಗ್ರಹವನ್ನು ಪಡೆದವರು ಆದ್ದರಿಂದ ನಿಮಗೆಲ್ಲ ಅಮೃತ ಪ್ರಾಪ್ತಿಯಾಯಿತು ಮತ್ತೆ ಯುದ್ಧ ಮಾಡ್ತೀರಿ ಎಲೆ ಹೆಸರು ರೀ ಆದು ಆಗಿ ಹೋಯಿತು ಈ ಸಮಯದಲ್ಲಿ ನಿಮಗೆ ಪರಾಜಯವಾಗಿರೋದರಿಂದ ಯುದ್ಧವನ್ನು ಇಷ್ಟಕ್ಕೆ ನಿಲ್ಲಿಸುವುದು ಒಳ್ಳೆಯದು ನಿಮ್ಮ ರಾಜನು ಬಹಳ ಸಂಕಟದಲ್ಲಿದ್ದಾನೆ ನಿಮ್ಮಲ್ಲಿ ಎಷ್ಟೋ ಜನರು ಮಡಿದಿರ್ತಾರೆ ಸತ್ತಿದ್ದಾರೆ ದೇವತೆಗಳು ಅಮೃತ ಪ್ರಾಪ್ತಿಯಿಂದ ಬಲಿಷ್ಠರಾಗಿದ್ದಾರೆ ಈಗ ಮಹಾಯುದ್ಧದಿಂದ ಪ್ರಯೋಜನವೇನು ಎಂದು ಉಭಯ ಪಕ್ಷದವರನ್ನು ಸಮಾಧಾನಗೊಳಿಸಿದರು ನಾರದರು ಉಭಯ ಪಕ್ಷದವರಿಗೆ ಯುದ್ಧವನ್ನು ನಿಲ್ಲಿಸುವುದೇ ಯುಕ್ತವೆಂದು ತೋರಿವಂತು ದೇವತೆಗಳು ತಮ್ಮ ಜಯವನ್ನು ಅನುಚರರಿಂದ ಗಾನ ಮಾಡಿಸಿಕೊಳ್ಳುತ್ತಾ ಸ್ವರ್ಗಕ್ಕೆ ಹೋದರು ಹಸುರರು ಆ ದೇವಶ್ರಿಯ ಮಾತನ್ನೇ ಗೌರವಿಸಿ ತಮ್ಮ ರಾಜನನ್ನು ಯುದ್ಧದಲ್ಲಿ ಗಾಯಪಟ್ಟವರನ್ನು ರುಂಡಮುಂಡಗಳು ಸರಿಯಾಗಿಯೇ ಇದ್ದು ಮರಣ ಹೊಂದಿದ್ದವರನ್ನು ಅಸ್ತಗಿರಿಗೆ ಕೊಯ್ಯುವವರಾದರು ಅಲ್ಲಿ ಶುಕ್ರಾಚಾರ್ಯರಿ ಗಾಯಪಟ್ಟವರಿಗೆ ವಿಶ್ರಾಂತಿಯನ್ನು ಕೊಡುವ ಔಷಧ ಪ್ರಯೋಗವನ್ನು ಮಾಡಿದರು ಅವಯವಗಳು ಪೂರ್ಣವಾಗಿದ್ದು ಸತ್ತಿದ್ದ ಹಸುರನ್ನು ಸಂಜೀವಿನಿ ಮಂತ್ರದಿಂದ ಮತ್ತೆ ಬದುಕಿಸಿದರು ಆಗ ಬಲಿರಾಜನು ಶುಕ್ರಾಚಾರ್ಯ ಸ್ಪರ್ಶ ಮಾತ್ರದಿಂದ ಚೇತರಿಸಿಕೊಂಡು ತನ್ನ ಪರಾಜಯಕ್ಕೋಸ್ಕರ ಖೇದಗೊಳ್ಳದೇ ಇದ್ದ ಇನ್ನು ಹನ್ನೊಂದನೆಯ ಕೊನೆಯ ತರಂಗ ಇದು ಉಪ ಸಂಹಾರ ಸರ್ವಾಂತರ್ಯಾಮಿಯು ಸಕಲ ಜಗನ್ಯಾಮಕನೂ ಆದ ಶ್ರೀಮನ್ನಾರಾಯಣನ ದಯೆಯಿಂದ ಈ ಆಖ್ಯಾನು ಸಂಪೂರ್ಣವಾಯಿತು ಈ ಕಥೆಯಲ್ಲಿ ತಿಳಿಯಬೇಕಾದ ನೀತಿಗಳನ್ನು ಅಲ್ಲಲ್ಲಿ ಹೇಳಿಸ್ ಕಾಣಿಸಿರುತ್ತದೆ ಹಾಗೆ ಅವುಗಳನ್ನು ಕುರಿತು ಮತ್ತೇನು ಹೇಳಬೇಕಾದದ್ದು ಇಲ್ಲ ಇಂಥ ಆಖ್ಯಾನಗಳ ಉದ್ದೇಶವೇ ಆದರೂ ಏನು ಪುರಾಣವು ಮುಖ್ಯವಾಗಿ ಏನನ್ನು ಹೇಳಬೇಕೆಂದು ಹೊರಟಿದೆ ಎಂಬುದನ್ನು ತಿಳಿಯುವುದು ಈ ಆಖ್ಯಾನದ ಸ್ವಾರಸ್ಯವನ್ನು ಗ್ರಹಿಸಬೇಕೆಂಬುವವರಿಗೆ ಅತ್ಯವಶ್ಯವಾಗಿದೆ ಈ ವಿಷಯದಲ್ಲಿ ಶುಕ ಮಹರ್ಷಿಗಳು ಪರೀಕ್ಷಿತ ರಾಜನ ಅರ್ಪಣೆಗೊಳಿಸಿರುವ ಅಮೃತ ತುಲ್ಯಾದ ವಾಕ್ಯಗಳು ಚಿರಸ್ಮರಣೀಯವಾಗಿರ್ತವೆ ಎರ ಈ ಪೃಥು ಪುರೂರವ ಭರತ ಅರ್ಜುನ ಮಾಂಧಾತ ಸಗರ ರಾಮ ಖಟ್ವಾಂಗ ರಣ ರಘು ತೃಣಬಿಂದು ಜಯಾತಿ ಶರ್ಯಾತಿ ಶಂತನು ಗಯ ಭಗೀರಥ ಕುವಲಯ ಅಶ್ವಕ ಕುತಸ್ಥ ನೈಷಧ ನೃಗ ಹಿರಣ್ಯಕಶಿಪು ವೃತ್ರ ಲೋಕವನ್ನೆಲ್ಲ ಗೋಳಾಡಿಸಿದ ರಾವಣ ನಮುಚಿ ಶಂಬರ ಭೌಮ ಹಿರಣ್ಯಾಕ್ಷ ತಾರಕ ಇವರೇ ಅಲ್ಲದೆ ಇನ್ನೂ ಎಷ್ಟೋ ಜನ ರಾಜರ ಮತ್ತು ದೈತ್ಯರ ಕಥೆಯನ್ನು ನಿನಗೆ ವಿಸ್ತಾರವಾಗಿ ಹೇಳಿರುತ್ತಷ್ಟೇ ಶುಕ ಮಹರ್ಷಿಗಳು ಪರೀಕ್ಷಿದ ರಾಜನಿ ಹೇಳ್ತಕ್ಕಂಥದ್ದು ಕಥಾ ಇಮಸ್ತೆ ಕಥಿತಾ ಮಹೀಯ ಸಾಂ ವಿತಾಯ ಲೋಕೇಶು ವಿಜ್ಞಾನ ವೈರಾಗ್ಯ ವಿವಕ್ಷಯ ವಿಭೋವಚೋ ವಚೋ ವಿಭೂತಿರ್ನ್ ವಿಭೂತಿರ್ನತು ಪಾರ್ಮಾಥ್ಯಂ ಈ ಜನರೆಲ್ಲರೂ ಸರ್ವಜ್ಞರು ಎಲ್ಲರೂ ಶೂರರು ಎಲ್ಲರನ್ನೂ ಜಯಿಸಿ ತಾವು ಅಜೇಯರೆನಿಸಿಕೊಂಡಿದ್ದವರು ಹೀಗಿದ್ದರೂ ಇಂಥವರು ಕೂಡ ಅಹಂಮ ನಾನೂ ನನ್ನದು ಎಂಬ ಅಭಿಮಾನವನ್ನು ಮಾಡಿ ಕೊನೆಗೆ ಕಾಲಧರ್ಮವನ್ನು ಹೊಂದಿದರು ಈಗ ಕಥಾವಶೇಷರಾಗಿರುತ್ತಾರೆ ಕಥೆಯಲ್ಲಿ ಮಾತ್ರ ಉಳ್ಕೊಂಡಿರ್ತಾರೆ ಕಥಾ ಅವಶೇಷ ಲೋಕದಲ್ಲೆಲ್ಲ ತಮ್ಮ ಕೀರ್ತಿಯನ್ನು ವಿಸ್ತರಿಸಿ ಗತಿಸಿರುವ ಇಂಥ ಮಹಾತ್ಮ ಚರಿತ್ರೆಯನ್ನು ನಿನಗೆ ಏತಕ್ಕೆ ಹೇಳಿದಾನೆಂದರೆ ವಿಜ್ಞಾನ ವೈರಾಗ್ಯ ಇವೆರಡೇ ಮುಖ್ಯವಾದು ಎಂದು ತಿಳಿಸುವುದಕ್ಕೆ ವಿಜ್ಞಾನ ವೈರಾಗ್ಯ ವಿವಕ್ಷಯ ಯಾಕೆ ಹೇಳಿದ್ದು ಇಷ್ಟೆಲ್ಲ ಕಥೆಗಳನ್ನು ವಿಜ್ಞಾನ ಮತ್ತು ವೈರಾಗ್ಯವನ್ನು ಮುಖ್ಯ ಅಂತೇಳಿ ತಿಳಿಸುವುದಕ್ಕೆ ಹಾಗಾಗಿ ಕತೆಗಳಿರೋದು ಯಾಕೆ ಇದನ್ನು ಹೇಳಲಿಕ್ಕೆ ಹೊರತು ಕಥೆಯೇ ಮುಖ್ಯ ಅಲ್ಲ ಅಂದರೆ ಸಾರ ಏನು ಹೋರಣೆಯನು ಅಂತೇಳಿ ಕೇಳಿದರೆ ಇದು ವಿಜ್ಞಾನ ಮತ್ತು ವೈರಾಗ್ಯ ವಿಶೇಷವಾದ ಜ್ಞಾನ ಮತ್ತು ವೈರಾಗ್ಯ ಕಥಾ ಇಮಾ ತೇ ಕಥಿತಾ ಮಹೀಯಸಾಂ ಮಹಾತ್ಮರದ್ದು ವಿತಾಯೋಕೇಶು ಯಶ ಪರೇಯುಷಾಂ ಕೀರ್ತಿ ಮಾತ್ರ ಉಳ್ಕೊಂಡಿದೆ ಈಗ ಅಂಥವ್ರು ಅವರೆಲ್ಲ ಹೋಗ್ಯ ಹೋಗಿದ್ದಾರೆ ಅವರ ಕಥೆ ಮಾತ್ರ ಕೀರ್ತಿ ಮಾತ್ರ ಉಳ್ಕೊಂಡಿದೆ ವಿಜ್ಞಾನ ವೈರಾಗ್ಯ ವಿವಕ್ಷ ಹೇಳಿದ್ದು ವಿಜ್ಞಾನ ಮತ್ತು ವೈರಾಗ್ಯವನ್ನು ಹೇಳುವುದಕ್ಕೋಸ್ಕರ ವಿವ್ ವಿವಕ್ಷ ಅಂದರೆ ಇಚ್ಛಾ ವಿಭೋ ಅಯ್ಯ ಪ್ರಭುವೇ ರಾಜನೇ ಅಂಥೇಳಿ ಶುಕಮಹರ್ಷಿ ಪರೀಕ್ಷಿತ ರಾಜನಿಗೆ ಹೇಳತಕ್ಕಂಥದ್ದು ವಚೋ ವಿಭೂತಿ ನತು ಪಾರಮಾರ್ಥ್ಯಂ ಉಳಿದ ವಾಗ್ವಿಸ್ತರವನ್ನು ಪರಮಾರ್ಥವೆಂದೆಣಿಸಬೇಡ ಉಳಿದ ಮಹಿಮೆ ಹೇಳಿದೆ ಏನು ಕಥೆ ವರ್ಣನೆ ಇದೆ ಮಾತುಗಳಿವೆ ಅವೆಲ್ಲ ಪರಮಾರ್ಥ ಅಂತ ಇಲ್ಲಿ ಗ್ರಹಿಸಬೇಕಾದದ್ದು ಏನೇನು ಹೇಳ್ತೇನೆ ಕೇಳು ಯಸ್ತೂತ್ತ್ಲೋಕಗುಣಾಕ್ಷ ಮಂಗಲ ಮಮಂಗಲ ತಮೇವ ನಿತ್ಯ ಶೃಣುಯದ ಭೀಕ್ಷ್ಮ ಕೃಷ್ಣೇಮಲಾ ಭಕ್ತಿಮೀಪ್ಸಮ ಪುಣ್ಯಕೀರ್ತಿಯಾದ ಪರಮಾತ್ಮನ ಗುಣಗಳನ್ನು ಅಲ್ಲಲ್ಲಿ ಅನುವಾದ ಮಾಡಿರುವುದುಂಟಲ್ಲ ಯಸ್ತು ಉತ್ತಮ ಶ್ಲೋಕಗುಣಾನ ಇದನ್ನೇ ಪ್ರತಿದಿನವೂ ಹೆಚ್ಚಾಗಿ ಕೇಳುತ್ತಿರಬೇಕು ಸಮೀಯತೆ ಅಭೀಕ್ಷ್ಣಂ ಅಮಂಗಲಘನ ಅಮಂಗಲವನ್ನು ಹೋಗಲಾಡಿಸ್ತಕ್ಕಂಥದ್ದು ತಮಿಮೇವ ಇದರಿಂದ ಅಮಂಗಲಗಳೆಲ್ಲ ನಾಶವಾಗ್ತವೆ ತಮೇವ ನಿತ್ಯಂ ಶೃಣುಯಾತ್ ಅಭೀಕ್ಷ್ಣಂ ಹೆಚ್ಚಾಗಿ ಕೇಳ್ತಾ ಇರಬೇಕು ಕೃಷ್ಣಿ ಅಮಲಾಂ ಭಕ್ತಿಂ ಅಭೀಪ್ಸಮಾನಃ ಆ ಪರಮಾತ್ಮನಲ್ಲಿ ನಿರ್ಮಲವಾದ ಭಕ್ತಿಯು ತನಗೆ ಉಂಟಾಗಬೇಕೆಂದು ಬಯಸುವವನಿಗೆ ಈ ಶ್ರವಣವೇ ಸಾಧನವು ಈ ಕಥೆಗಳಲ್ಲಿ ಎಲ್ಲೆಲ್ಲಿ ಪುಣ್ಯಕೀರ್ತಿಯಾದ ಪರಮಾತ್ಮನ ಗುಣಗಳನ್ನು ಹೆಚ್ಚೆಚ್ಚಾಗಿ ಹೇಳಿದೆಯಲ್ಲ ಇದನ್ನೇ ಪ್ರತಿದಿನವೂ ಕೇಳ್ತಾ ಇರಬೇಕು ಬರೀ ಕಥೆ ರಾಜ ಮಹಾರಾಜ ಕಥೆಗಳೆಲ್ಲ ಪರಮಾತ್ಮನ ಗುಣಗಾನ ಏನಿದೆ ಅದನ್ನ ಕೇಳ್ತಾ ಕೇಳ್ತಾ ಪರಮಾತ್ಮನಲ್ಲಿ ನಿರ್ಮಲವಾದ ಭಕ್ತಿಯು ತನಗೆ ಉಂಟಾಗಬೇಕು ಅಂತ ಹೇಳಿ ವಯಸ್ಸು ಅವನಿಗೆ ಈ ಶ್ರವಣವೇ ಸಾಧನವಾಗಿರುತ್ತದೆ ಅಂತೇಳಿ ಹೇಳ್ತಾನೆ ಪುರಾಣದ ಉದ್ದೇಶವನ್ನು ತಿಳಿಯುವುದಕ್ಕೆ ಈ ಕೆಳಗಿನ ಭಾಗವತ ಉಪಸಂಹಾರ ಶ್ಲೋಕಗಳು ಬಹಳ ಉಪಯೋಗವಾಗ್ತವೆ ಇದಂ ಭಗವತಾ ಪೂರ್ವ ಬ್ರಹ್ಮಣೇನಾಭಿ ಪಂಕಜೇ ಸ್ಥಿರಾಯ ಭವೀತಾಯ ಕಾರುಣ್ಯಾತ್ ಸಂಪ್ರಕಾಶಿತ ಆದಿಮ್ಯಾಸಾನೇಷು ವೈರಗ್ಯಾಖ್ಯನಸಂಯುತ ಹರಿಲೀಲಾಕ್ರತೃತಾನಸುರವೇಸಾರ ಬ್ರಹ್ಮತ್ಮೈಕತ್ವಲಕ್ಷಣ ವಸ್ತೀಯ ತಿಷ್ಟ ಕೈವ್ಯೈಕ್ರಿಯೋಜನ ದ್ವಾದಶಸ್ಕಂದದ ಹದಿಮೂರನೇ ಅಧ್ಯಾಯದಲ್ಲಿ ಭಾಗವತದಲ್ಲಿ ಹನ್ನೆರಡನೇ ಸ್ಕಂದ ಹದಿಮೂರನೇ ಅಧ್ಯಾಯ ಈ ಶ್ಲೋಕಗಳಿವೆ ಇವುಗಳ ತಾತ್ಪರ್ಯ ಏನು ಅಂದರೆ ಈ ಪುರಾಣವನ್ನು ಸಾಕ್ಷಾತ್ ನಾರಾಯಣನೇ ತನ್ನ ನಾಭಿ ಕಮಲದಲ್ಲಿದ್ದ ಬ್ರಹ್ಮನಿಗಾಗಿ ಸಂಸಾರ ಭೀತಿಯನ್ನು ಹೋಗಲಾಡಿಸುವುದಕ್ಕೆಂದು ಕರುಣೆಯಿಂದ ಹೇಳಿದ ಇದಂ ಭಗವತಾ ಪೂರ್ವ ಬ್ರಹ್ಮಣೇ ನಾಭಿಪಂಕಜೆ ಸ್ಥಿತಾಯ ಭವೀತಾಯ ಕಾರುಣ್ಯಾತ್ತು ಸಂಪ್ರಕಾಶಿತ ಏನು ಹೇಳ್ತವೆ ಇವು ಆದಿಮಧ್ಯಾವಸಾನೇಶು ವೈರಾಗ್ಯಾಖ್ಯಾನ ಸಂಯುತ ಇದರಲ್ಲಿ ಮೊದಲು ನಡುವೆ ಕೊನೆ ಎಲ್ಲೆಲ್ಲಿಯೂ ವೈರಾಗ್ಯವನ್ನು ತಿಳಿಸುವ ಕಥೆಗಳಿವೆ ವೈರಾಗ್ಯ ಆಖ್ಯಾನ ಹರಿಲೀಲಾ ಕಥಾವ್ರಾತ ಅಮೃತ ಆನಂದಿತ ಸತ್ಸುರಂ ಇದು ಹರಿಲೀಲೆಗಳ ಕಥೆಯೆಂಬ ಅಮೃತದಿಂದ ಸಾಧುಗಳೆಂಬ ದೇವತೆಗಳಿಗೆ ಆನಂದವನ್ನು ಕೊಡುತ್ತದೆ ಆನಂದಿತ ಸತ್ ಸತ್ ಸಜ್ಜನರ ಸಾಧುಗಳ ಸುರಂ ಸಾಧುಗಳೆಂಬ ದೇವತೆಗಳಿಗೆ ಆನಂದವನ್ನು ಉಂಟು ಮಾಡ್ತದೆ ಹರಿ ಲೀಲಾ ಕಥೆ ಇದರಲ್ಲಿರತಕ್ಕಂಥದ್ದು ಲೀಲಾ ಕಥೆ ಎಂಬ ಅಮೃತ ಸಂತರಿಗೆ ಸಂತಹ ದೇವತೆಗಳಿಗೆ ಅಮೃತ ಈ ಈ ಅಮೃತವೇ ಆನಂದವನ್ನು ಕೊಡತಕ್ಕಂಥದ್ದು ಹರಿಭಕ್ತಿ ಭಗವದ್ಭಕ್ತಿ ಅಮೃತ ಹೊರತು ದೇವಲೋಕದ ಅಮೃತ ಅಲ್ಲ ಅದು ದೇವತೆಗಳಿಗೆ ಇದು ಸಂತರಿಗೆ ಸಾಧುಗಳೆಂಬಂಥ ದೇವತೆಗಳಿಗೆ ಖುಷಿಯನ್ನು ಕೊಡ್ತಕ್ಕಂಥದ್ದು ಸರ್ವ ವೇದಾಂತ ಸಾರಂ ಯತ್ ಬ್ರಹ್ಮಾತ್ಮೈಕತ್ವ ಲಕ್ಷಣ ವೇದಾಂತದೆಲ್ಲ ಸಾರವಾದ ಬ್ರಹ್ಮಾತ್ಮೈಕತ್ವ ಎಂಬ ಅದ್ವಿತೀಯ ವಸ್ತುವನ್ನು ತಿಳ್ ತಿಳಿಸ್ತದೆ ವಸ್ತು ಅದ್ವಿತೀಯ ತನ್ನಿಷ್ಟಂ ಕೈವಲ್ಯವೇ ಇದಕ್ಕೆ ಮುಖ್ಯ ಪ್ರಯೋಜನ ತನ್ನಿಷ್ಠ ಕೈವಲ್ಯ ಕೈವಲ್ಯಕ ಪ್ರಯೋಜನ ಕೈವಲ್ಯ ಒಂದೇ ಇದಕ್ಕೆ ಮುಖ್ಯವಾದ ಪ್ರಯೋಜನ ಅದರಲ್ಲಿ ನಿಷ್ಠರಾದವರಿಗೆ ಈ ಬ್ರಹ್ಮ ಒಂದೇ ಎನ್ನತಕ್ಕಂಥದ್ದು ಬ್ರಹ್ಮಾತ್ಮೈಕತ್ವ ಲಕ್ಷಣ ಮೇಲೆ ಹೇಳಿದ್ದು ಸುಮ್ಮನೆ ಹೊಗಳಿಕೊಂಡದ್ದೆಂದು ಯಾರು ತಿಳಿಯಬಾರದು ಈ ಸ್ತುತಿ ಎಷ್ಟರ ಮಟ್ಟಿಗೆ ನಿಜವೆಂಬುದನ್ನು ತಿಳಿಸುವುದಕ್ಕಾಗಿ ಇವುಗಳಲ್ಲಿ ಒಂದೊಂದು ವಿಷಯವನ್ನು ಕುರಿತು ಪ್ರಕೃತಿಯ ಆಖ್ಯಾನವಾದ ಸಮುದ್ರ ಮಂತ್ರಕ್ಕೆ ಸಂಬಂಧಿಸಿ ಈಗ ತೋರಿಸ್ತೇನೆ ಇದರಂತೆಯೇ ಪುರಾಣಗಳಲ್ಲಿರುವ ಮಿಕ್ಕ ಉಪಾಖ್ಯಾನಗಳು ಹೊಂದಿಸಿ ತಿಳಿದುಕೊಳ್ಳಬಹುದಾಗಿರುತ್ತದೆ ಅಂತೇಳಿ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಉಪದೇಶ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿಯೂ ಪುರಾಣ ಬೋಧಿಸುತ್ತದೆ ಎಂಬುದು ಮೊದಲನೇ ಸ್ಫಲಸ್ತುತಿಯಷ್ಟೇ ಈ ಆಖ್ಯಾನದಲ್ಲಿ ಇಂದ್ರನಿಗೆ ಅಭಿಮಾನ ಬಂದ ಕೂಡಲಿ ಸಕಲೈಶ್ವರ್ಯವನ್ನು ಹಾಶವಾಯಿತೆಂದು ಹಸುರರು ಎಷ್ಟು ಬಲಿಷ್ಠರಾದರೂ ಅವರಿಗೆ ಸ್ತ್ರೀಸಂಗೀನ ತೊಂದರೆಯಾಯಿತೆಂದು ಹೊಣ್ಣು ಹಣ್ಣು ಮಣ್ಣುಗಳ ಅಭಿಮಾನವನ್ನು ಬಿಡುವುದಕ್ಕೆ ಅನುಕೂಲಿಸುವಂತೆ ಸ್ಪಷ್ಟವಾದ ಬೋಧನೆಗಳು ಬಂದಿರುತ್ತವೆ ಹೀಗೆಯೇ ಈ ಕಥೆಯಲ್ಲಿ ಪರಮಾತ್ಮನ ಲೀಲೆಗಳು ಮೊದಲಿನಿಂದ ಕೊನೆಯವರೆಗೂ ಅಲ್ಲಲ್ಲಿ ತೋರುತ್ತಲೇ ಇರುತ್ತವೆ ಮಂದರ ಪರ್ವತವು ಸಮುದ್ರದ ಮೇಲೆ ನಿಂತದ್ದು ವಿಷದ ಉತ್ಪತ್ತಿ ಅಲ್ಲಿ ಕೂರ್ಮಾವತಾರ ಬಂತು ಇಲ್ಲಿ ಭಗವಂತನ ಪರಮೇಶ್ವರ ಮುಂಗಿದ ಕಾಲಕೂಟ ವಿಷಯವನ್ನು ಹಲಾಹಲ ವಿಷಯವನ್ನು ಮತ್ತು ಅದರ ಬಾಧೆ ಪರಿಹಾರ ಪರಮೇಶ್ವರನಿಂದ ಭಕ್ತಿಯ ಪ್ರಾರ್ಥನೆಯಿಂದ ವಿಷಯದ ಪರಿ ಪರಿಹಾರ ಆಯಿತು ಮೋಹಿನಿಯ ಪ್ರಾದುರ್ಭಾವ ಇದು ಕೂಡ ಅಲ್ಲಿ ಹಸುರ ಮೋಹನಕ್ಕಾಗಿ ಅಮೃತವನ್ನು ದೇವತೆಗಳಿಗೆ ಕೊಡಲಿಕ್ಕಾಗಿ ಈ ಎಲ್ಲ ಸಂದರ್ಭಗಳಿಗೂ ಮುಖ್ಯವಾದ ಉದಾಹರಣೆ ಭಗವಂತನ ಲೀಲೆಗಳದ್ದು ಇಂತಹ ಪರಮಾತ್ಮ ಲೀಲೆಗಳನ್ನು ಶ್ರವಣ ಮಾಡೋದರಿಂದ ದೇವತೆಗಳಿಗೆ ಅಮೃತ ಪ್ರಾಪ್ತಿಯಿಂದ ಸುಖಕ್ಕಿಂತಲೂ ಹೆಚ್ಚಿನ ಸುಖವು ಭಕ್ತನಾದವನಿಗೆ ದೊರೆಯುತ್ತದೆ ಇನ್ನು ವೇದಾಂತದ ಸಾರವಾದ ಬ್ರಹ್ಮಾತ್ಮೈಕತ್ವವೆಂಬುದು ಇಲ್ಲಿ ರೂಪಕವಾಗಿ ವರ್ಣಿಸಲ್ಪಟ್ಟಿದೆ ಇದು ಬಹು ಗಹನವಾದ ವಿಚಾರವಾದ್ದರಿಂದಲೂ ಅಧಿಕಾರಿಗಳಿಗೆ ಮಾತ್ರ ತಿಳಿಯತಕ್ಕದ್ದಾದ್ದರಿಂದಲೂ ಅಧಿಕಾರಿಗಳೆಂದರೆ ಇದಕ್ಕೆ ಅಧಿಕಾರ ಉಳ್ಳವರು ಯೋಗ್ಯತೆ ಉಳ್ಳವರು ಯಾವುದಕ್ಕೆ ಈ ಬ್ರಹ್ಮಾತ್ಮೈಕ ಜ್ಞಾನಕ್ಕೆ ವೇದಾಂತಕ್ಕೆ ಯೋಗ್ಯತೆ ಉಳ್ಳವರು ಯಾರು ಮುಮುಕ್ಷುಗಳು ಮೋಕ್ಷ ಆಕಾಂಕ್ಷಿಗಳು ಮತ್ತು ಸಾಧಕರು ಇವರು ಅದಕ್ಕೆ ಅಧಿಕಾರಿಗಳು ಮೋಕ್ಷ ಬೇಕು ಅಂತ ಹೇಳುವವರು ಸಂಸಾರ ಬೇಕು ಸಂಪತ್ತು ಬೇಕು ಅಂತ ಹೇಳುವವರಲ್ಲ ಲೌಕಿಕ ವೈಭವ ಬೇಕು ಅಂತ ಹೇಳುವವರಿಗೆ ಇದಲ್ಲ ಆತ್ಯಂತಿಕ ಸುಖ ಯಾವುದಿದೆ ಶಾಶ್ವತವಾದ ಸುಖ ಬೇಕು ಅಂತ ಹೇಳುವವರಿಗೆ ಇರತಕ್ಕಂಥದ್ದು ಅವರು ಅಧಿಕಾರಿಗಳು ವೇದಾಂತಕ್ಕೆ ನಶ್ವರ ಸುಖ ಬೇಕು ಅಂತ ಹೇಳುವವರಿಗೆಲ್ಲ ಹೀಗೆ ಇಲ್ಲಿ ಸೂಚಿತವಾಗಿರುವ ತತ್ವಾರ್ಥವನ್ನು ಬಹು ಸಂಕ್ಷೇಪವಾಗಿ ತಿಳಿಸ್ತೇನೆ ಪರಮಾತ್ಮನು ಪರಮಾರ್ಥ ಸತ್ಯನು ಪರಮಾತ್ಮನಿಗೆ ಹೋಲಿಸಿದರೆ ಮಿಕ್ಕ ಯಾವ ವಸ್ತುವೂ ಸತ್ಯವೆನಿಸಲಾರದು ಇಂಥ ಪರಮಾತ್ಮನೇ ನಮ್ಮೆಲ್ಲರ ನಿಜವಾದ ಆತ್ಮನು ಎಂಬುದೇ ವೇದಾಂತದ ಮುಖ್ಯ ಸಾರ ನಮಗೆಲ್ಲ ಒಂದೊಂದು ಶರೀರವಿರುವುದೆಂದು ಆಯಾ ಶರೀರಕ್ಕೆ ಒಂದೊಂದು ಆತ್ಮವು ಬೇರೆ ಇರುವುದೆಂದು ನಾವು ಭಾವಿಸಿದ್ದೇವೆ ಅಷ್ಟೇ ಈ ಭಾವನೆಯಿಂದ ನಮಗೆ ನಮ್ಮದೆಂಬ ಶರೀರದಲ್ಲಿ ಉತ್ಕಟವಾಗಿ ಅಭಿ ಅಭಿಮಾನ ಉಂಟಾಗಿದೆ ಇದೇ ಅಹಂಕಾರ ಈ ಅಹಂಕಾರದಿಂದ ನನ್ನದು ಎಂಬ ಬುದ್ಧಿ ನಾನು ಎಂಬುದು ಶರೀರದ ದೃಷ್ಟಿಯಿಂದ ಉಂಟಾದದ್ದಾದ್ದರಿಂದ ಆ ಶರೀರಕ್ಕೆ ಸಂಬಂಧಪಟ್ಟ ಹೆಂಡಿರು ಮಕ್ಕಳು ಮನೆಮಠ ಹೊಲಗದ್ದೆ ಹಣಕಾಸು ಮುಂತಾದವುಗಳಲ್ಲಿ ನನ್ನದು ಎಂಬ ಬುದ್ಧಿ ದೃಢವಾಗಿಬಿಟ್ಟಿದೆ ಇದೇ ಮಮಕಾರ ಅಹಂಕಾರ ಮಮಕಾರ ಇವೆರಡೇ ಲೋಕದಲ್ಲಿ ಆಗುವ ನಮ್ಮ ಎಲ್ಲ ಸುಖ ದುಃಖಗಳು ಕಾರಣ ಇದರಿಂದಲೇ ಜೀವರು ಹುಟ್ಟುತ್ತಲೂ ಸಾಯುತ್ತಲೂ ನಾನಾ ವಿಧ ವರ್ಷ ಕ್ಲೇಷವನ್ನು ಇದ್ದಾರೆ ಆದರೆ ಅತ್ಯುನ್ನತಿ ಪತನಹೇತು ಎಂಬಂತೆ ಈ ಅಭಿಮಾನಿಗಳು ಮಿತಿಮೀರಿನ ನಾವು ಪಾಪಕ್ಕೆಳಸಿದ್ರೆ ಅಂಥ ಕಾಲದಲ್ಲಿ ದೂರ್ವಾಸರ ಶಾಪದಿಂದ ಸಂಕಟಪಟ್ಟ ಇಂದ್ರನ ಹಾಗೆ ನಾವು ಪಾಪದ ಫಲವನ್ನು ಬಲುವಾಗ ಆಮೇಲೆ ಸಂಸಾರದ ಸಂಕಟಕ್ಕೆ ಬೇಸತ್ತು ಪುಣ್ಯವಾಸದಿಂದ ಬ್ರಹ್ಮನನ್ನು ಮರೆಹೊಕ್ಕ ಇಂದ್ರನಂತೆ ಶುದ್ಧಿಗೊಂಡ ಸಾತ್ವಿಕ ಬುದ್ಧಿಯನ್ನು ಅನುಸರಿಸ್ತೇವೆ ಪರಮ ಭಕ್ತಿಯಿಂದ ವಿಷ್ಣುವನ್ನು ಮರೆಹೊಕ್ಕ ದೇವತೆಗಳಂತೆ ಈಶ್ವರನನ್ನು ಶರಣು ಹೋಗ್ತೇವೆ ಆಮೇಲೆ ಆಕಾಶವಾಣಿಯಿಂದ ಎಚ್ಚೆತ್ತ ಇಂದ್ರಾದಿಗಳಂತೆ ನಾವು ಸದ್ಗುರುವಿನ ಶುಭವಾಣಿಯನ್ನು ಕೇಳಿ ಅದನ್ನು ಮನಸ್ಸಿನಲ್ಲಿಯೇ ಮಥನ ಮಾಡಿ ನೋಡ್ತೇವೆ ಚಿಂತನ ಮಂಥನ ಮಾಡಿ ಸಮುದ್ರ ಮಥನ ಮಾಡಿದಂತೆ ಈಶ್ವರನ ದಯೆಯಿಂದ ಅಸುರರು ದೇವತೆಗಳ ಕಾರ್ಯಕ್ಕೆ ನೆರವಾದ ಹಾಗೆ ನಮಗೂ ಮನಸಿನ ದುಷ್ಟ ವೃತ್ತಿಗಳದ ವಶವಾಗಿ ಬಗೆ ಬಗೆಯ ಶುಭ ಶುಭ ಸಂಕಲ್ಪಗಳಿಂದಾದ ಸಿದ್ಧಿಗಳು ತಲೆದಿರುತ್ತವೆ ಕಲ್ಪವೃಕ್ಷ ಕಾಮದಿಂದ ಉತ್ತಮ ವಸ್ತುಗಳು ಉತ್ಪನ್ನವಾದರೂ ಮುಖ್ಯ ಫಲವಾದ ಅಮೃತ ಉತ್ಪತ್ತಿಯಾಗುವವರೆಗೂ ದೇವಾಸುರರು ಸಮುದ್ರವನ್ನು ಕಡೆಯದಂತೆ ಈ ಸಿದ್ಧಿಗಳಿಗೆ ಬಾಯಿ ನೀರು ಕರೆಯಿದೆ ವಿವೇಕ ಎಂಬ ಗುರುವಾಕ್ಯವನ್ನು ಕಡೆಯುತ್ತಿದ್ದರೆ ಕೊನೆಗೆ ಹಾಲಾಹಲವನ್ನು ನುಂಗಿದ ಶಿವನಂತೆ ನಮಗೆ ಬರುವ ಅಡ್ಡಿಗಳನ್ನೆಲ್ಲ ಪರಮೇಶ್ವರನ ತೊಡಗಿಸ್ತಾನೆ ಪರಮೇಶ್ವರನು ಪರಮಾತ್ಮನು ದೇವತೆಗಳಿಗೆ ಕೈಯಾರೆ ಅಮೃತವನ್ನು ಉಳಿಸಿದಂತೆ ಅಮೃತವಾದ ಅಂದರೆ ನಾಶವಿಲ್ಲದ ಮೋಕ್ಷ ಸುಖವನ್ನು ತಾನೇ ನೀಡುತ್ತಾನೆ ಆ ಕಾಲಕ್ಕೆ ಪರಮಾತ್ಮನು ಎಲ್ಲ ಶರೀರಗಳಿಗೂ ಆತ್ಮನೆಂದು ಎಂದು ನಮ್ಮಲ್ಲಿಯೇ ಅಡಗಿದ್ದ ಆತ ಆತನನ್ನು ಕಾಣದೆ ಸುಮ್ಮ ಸುಮ್ಮನೆ ಬಳಲಿದೆವೆಂದು ಅಮೃತವನ್ನು ನೋಡಿದ ಮಾತ್ರದಿಂದ ತೃಪ್ತಿ ದೇವತೆಗಳಂತೆ ನಾವು ಎಂದೆಂದಿಗೂ ತೃಪ್ತರಾಗಿ ಬಿಡ್ತೇವೆ ಅಂದಿನಿಂದ ಈ ಸಂಸಾರದ ಯಾವ ಭಯವೂ ನಮ್ಮನ್ನು ಬಿಡಿಸುವುದಿಲ್ಲ ಇಂಥ ನಿತ್ಯ ಸುಖವನ್ನು ಈ ಗ್ರಂಥವನ್ನು ಓದಿ ದೃಢವ್ರತರಾಗಿ ಯತ್ನಿಸುವ ವಾಚಕರಿಗೆಲ್ಲ ಆ ಪರಮಾತ್ಮನು ಅನುಗ್ರಹಿಸಲಿ ಅಂತೇಳಿ ಸ್ವಾಮೀಜಿಯವರು ಆಶೀರ್ವಾದ ಮಾಡುತ್ತಾರೆ ಓಂ ತತ್ಸತ್ ಶ್ರೀ ಸಚ್ಚಿದಾನಂದ ನಾಳೆ ದಿವಸ ಈ ಕೃತಿ ಇಲ್ಲಿಗೆ ಮುಗಿಯಿತು ನಾಳೆ ದಿವಸ ನಾವು ಹೊಸದಾಗಿ ವೇದಾಂತವನ್ನು ಆರಂಭಿಸ್ತಕ್ಕಂಥವ್ರಿಗೆ ಹನ್ನೊಂದನೇ ಕೃತಿ ಆಧ್ಯಾತ್ಮ ಗ್ರಂಥಾವಳಿಯಲ್ಲಿ ಮೋಹಮುದ್ಗರ ಅದರಲ್ಲಿ ನಿರ್ವಾಣ ಇನ್ನೊಂದು ಕೃತಿಯು ಕೂಡ ಸೇರಿಸಿಕೊಂಡು ಮೋಹಮುದ್ಗರ ಅಂತೇಳಿ ಅದರ ಬಗ್ಗೆ ನಾವು ನೋಡಲಿಕ್ಕಿದ್ದೇವೆ ಸ್ವಾಮೀಜಿಯವರ ನುಡಿಗಳಲ್ಲಿ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯು ಏನು ಹೇಳಿದ್ದಾರೆ ಅದನ್ನು ಆ ಅನುವಾದವನ್ನು ನಾವು ನೋಡಲಿಕ್ಕಿದ್ದೇವೆ ಶಂಕರಾಚಾರ್ಯ ಮೋಹಮುಗ್ಗ ಕೃತಿಯ ಅನುವಾದ ಹರೇರಾಮ ಶ್ರೀ ಶಂಕರಾರ್ಪಿತ ಓಂ ತತ್ಸತ್